ಶ್ರೀಗುರುಭ್ಯೋ ನಮಃ ಹರಿ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ಶಿವ ಪುರಾಣ ಒಂದನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿಮೂರನೆಯ ಅಧ್ಯಾಯ ಸದಾಚಾರ ವರ್ಣನೆ श्री ओ नम शिवाज अथ श्री शिवमहापुराणे विद्यर संहितायां तोदशोध्याय श्री गणेशा नम ऋषु सदाचार श्रावयाशु योकान् जेद्दुध धर्मया ब्रूहि स्वर्गनारकदास्तो ऋषिगुर्तरे ओ सूत मुनियदाचार आशु बेगने ನಮಗೆ ಸದಾಚಾರವನ್ನ ಯಾವುದು ಒಳ್ಳೆಯ ಆಚಾರ ನಡವಳಿಕೆ ಅದನ್ನು ನಮಗೆ ಕೇಳಿಸು ಹೇಳುವ ನಾವು ಏನ ಲೋಕಾಂಜೇತ್ ಬುಧ ಜ್ಞಾನಿಯಾದವನು ಯಾವುದರಿಂದ ಯಾವ ತನ್ನ ಸದಾಚಾರದಿಂದ ಈ ಲೋಕಗಳನ್ನು ಸಮಸ್ತ ಲೋಕಗಳನ್ನು ಜಯಿಸಬಲ್ಲ ಗೆಲ್ಲಬಲ್ಲ ಸ ಧರ್ಮ ಅಧರ್ಮ ಮಯಾನ್ ಬ್ರೂಹಿ ಧರ್ಮ ಮತ್ತು ಅಧರ್ಮ ಯಾವುದು ಇದನ್ನು ಹೇಳು ಸ್ವರ್ಗ ನರಕದಾಂಸ್ತಾ ಸ್ವರ್ಗವನ್ನು ಕೊಡತಕ್ಕಂತಹ ಧರ್ಮ ಹಾಗೆಯೇ ನರಕವನ್ನು ಕೊಡತಕ್ಕಂತಹ ಅಧರ್ಮ ಇದು ಯಾವುದು ಹೇಗೆ ಏನತಕ್ಕಂಥದ್ದನ್ನು ವಿಸ್ ನಮಗೆ ಉಪದೇಶಿಸು ಅಂಥೇಳಿ ಶೌನಕಾದಿಗಳು ಶೌನಕನೇ ಮೊದಲ ಅಂಥ ಋಷಿಮುನಿಗಳು ಕೇಳ್ತಾರೆ ಸೂತ ಮುನಿ ಅಂತ ಸೂತ ಉಚ ಸದಾಚಾರಯುತೋ ವಿದ್ವಾನ್ ಬ್ರಾಹ್ಮಣೋ ನಾಮ ವೇದಾಚಾರಯುತೋ ವಿಪ್ರೋತೈರೇಕೈರ್ ಹೇತೈರೇಕೈಕವಾನ್ ದ್ವಿಜೋ ಅಂದರೆ ಸದಾಚಾರವುಳ್ಳವನು ವಿದ್ವಾಂಸನು ಆದವನಿಗೆ ಬ್ರಾಹ್ಮಣ ಅಂತೇಳಿ ಹೆಸರು ಸದಾಚಾರಯುತಃ ವಿದ್ವಾನ್ ಬ್ರಾಹ್ಮಣ ನಾಮ ನಾಮಥಃ ವೇದ ಆಚಾರಯುತೋ ವಿಪ್ರೋ ವೇದ ಮತ್ತು ಆಚಾರಗಳಿಂದ ಕೂಡಿದವನಿಗೆ ವಿಪ್ರನೆಂದು ಹೆಸರು ಹಿ ಏತೈಹಿ ಹಿ ಏಕೈಕವಾನ್ ದ್ವಿಜಃ ಇವುಗಳಲ್ಲಿ ಯಾವುದಾದ್ರೂ ಒಂದು ಇದ್ದರೆ ಅವನು ದ್ವಿಜನು ಒಂದೋ ಸದಾಚಾರ ಉಳ್ಳಂಥ ವಿದ್ವಾಂಸ ಅವನು ಬ್ರಾಹ್ಮಣ ಹಾಗೆ ಇನ್ನೊಂದು ವೇದ ಮತ್ತು ಆಚಾರಗಳಿಂದ ಕೂಡಿದವನು ವಿಪ್ರ ಇವು ಎರಡಲ್ಲಿ ಒಂದು ಇರತಕ್ಕಂಥವನು ದ್ವಿಜ ಅಂತೇಳಿ ಹೇಳ್ತಾರೆ ಅಲ್ಪಾಚಾರೋ ಅಲ್ಪವೇದಶ್ಚ ಕ್ಷತ್ರಿಯೋ ರಾಜಕಿಂಚಿ ಆಚಾರವಾನ್ ವೈಶ್ಯ ಕೃಷಿವಾಣಿಜ್ಯಕೃತ್ತಥ ಸ್ವಲ್ಪವೇ ವೇದವನ್ನ ಬಲ್ಲವನು ಆಚಾರವುಳ್ಳವನು ಆದಂತವನು ರಾಜಸೇವಕನಾದಂಥ ಕ್ಷತ್ರಿಯನು ಸ್ವಲ್ಪವೇ ಆಚಾರ ಉಳ್ಳಂತಹ ಮತ್ತು ವ್ಯವಸಾಯ ಮತ್ತು ವ್ಯಾಪಾರಗಳನ್ನು ಮಾಡ್ತಕ್ಕಂಥವನು ವೈಶ್ಯನು ಶೂದ್ರಬ್ರಾಹ್ಮಣ ಇತ್ಯ ಸ್ವಯಮೇವ ಹಿ ಕರ್ಷಕ ಅಸೂಯಾಲು ಪರದ್ರೋಹಿ ಚಂಡಾಲದ್ವಿಜ ಉಚ್ಯತೆ ತಾನೇ ಭೂಮಿಯನ್ನು ಉಳುವಂತಾ ಬ್ರಾಹ್ಮಣನಿಗೆ ಶೂದ್ರ ಬ್ರಾಹ್ಮಣ ಅಂತೇಳಿ ಹೆಸರು ಅಂದರೆ ಬ್ರಾಹ್ಮಣನು ತಾನಾಗಿಯೇ ಕೃಷಿ ಮಾಡಬಾರ್ದು ಅಂತೇಳಿ ಇದೆ ಧರ್ಮಶಾಸ್ತ್ರಗಳಲ್ಲಿ ಮಾಡಿಸಬೇಕು ಅಂತೇಳಿ ಅದು ಯಾವಾಗ ತನ್ನ ಧರ್ಮಾಚಾರಗಳನ್ನು ಆಚರಣೆ ಮಾಡಿದ ನಂತರ ಕೃಷಿ ಗಮನ ಕೊಡುವಂಥದ್ದು ಅಂತೇಳಿ ತಾನೇ ಭೂಮಿಯನ್ನು ಉಳುವಂತಹ ಬ್ರಾಹ್ಮಣನಿಗೆ ಶೂದ್ರ ಬ್ರಾಹ್ಮಣ ಅಂತೇಳಸ್ರು ಅಂತ ಹೇಳಿ ಅಸೂಯೆಯುಳ್ಳವನು ಪರರಿಗೆ ಕೇಡನ್ನು ಬಯಸುವವನು ಆದಂತಹ ಬ್ರಾಹ್ಮಣನಿಗೆ ಚಾಂಡಾಲದ್ವಿಜ ಅಂತೇಳಿ ಹೆಸರಂತೆ ಪೃಥ್ವೀ ಬಾಲಕೋ ರಾಜ ಇತರೆ ಕ್ಷತ್ರಿಯ ಮತಾ ಧಾನ್ಯಾಧಿಕ್ರಯವಾನ್ ವೈಶ್ಯ ಇತರೋ ವಣಿಗುಚ್ಯತೆ ವಣಿಕ್ ಉಚ್ಯತೆ ರಾಜ್ಯವನ್ನು ಆಳ್ತಕ್ಕಂಥ ಭೂಮಿಯನ್ನು ಪಾಲಿಸ್ತಕ್ಕಂಥವನ್ನೇ ರಾಜನು ಮಿಕ್ಕವರೆಲ್ಲ ಕ್ಷತ್ರಿಯರು ದವಸ ಧಾನ್ಯಗಳ ಮುಂತಾದವುಗಳನ್ನ ವಿಕ್ರಯ ಮಾಡ ವ್ಯಾಪಾರ ಮಾಡುವಂಥವ್ರು ವೈಶ್ಯರು ಮಿಕ್ಕವರಿಗೆ ವಣಿಕ್ ಅಂತೇಳಿ ಹೆಸರು ಅಂದರೆ ದವಸ ಧಾನ್ಯಗಳಂದರೆ ಜೀನ್ಸ್ ಅಂಗಡಿ ಇಟ್ಟವರು ಮಾತ್ರ ವೈಶ್ಯರು ಮಿಕ್ಕವರಿಗೆ ವಣಿಕ್ ವ್ಯಾಪಾರಿಗಳು ಬೇರೆ ಎಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರು ದವಸ ಧಾನ್ಯ ಆಹಾರ ಧಾನ್ಯಗಳನ್ನು ಕೊಡೋದು ಜೀನ್ಸು ಅಂಗಡಿ ದಿನಸಿ ಅಂಗಡಿ ಅದು ಮಾತ್ರ ವೈಶ್ಯನಿಗೆ ಸಂಬಂಧಪಟ್ಟದ್ದು ವೃತ್ತಿ ಉಳಿದವರೆಲ್ಲ ವ್ಯಾಪಾರಿಗಳು ಅಂತೇಳಿ ಹೇಳ್ತಾರೆ ಬ್ರಹ್ಮಕ್ಷತ್ರಿಯ ವೈಶ್ಯಾನ ಶುಶ್ರೂಷು ಶೂದ್ರ ಉಚ್ಯತೆ ಕರ್ಷಕೋ ವೃಷಲೋ ಜ್ಞೇಯ ಇತರೆ ಜೈವ ದಸ್ಯವಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ವರ್ಣಗಳನ್ನು ಸೇವೆ ಮಾಡ್ತಕ್ಕಂಥವನು ಶೂದ್ರ ಭೂಮಿಯನ್ನು ಉಳುವವನು ವೃಷಲ ಅಂತೇಳಿ ಹೇಳ್ತಾರೆ ಇದ್ಯಾವುದನ್ನೂ ಮಾಡದ ಮಿಕ್ಕವರು ದಸ್ಯುಗಳು ದಸ್ಯುಗಳು ಅಂದರೆ ನಾವು ಹಿಂದೆ ಕೇಳಿದ್ದೇವೆ ಆರ್ಯರು ಮತ್ತು ದಸ್ಯುಗಳು ಅಂತ ನಮ್ಮ ಇತಿಹಾಸದ ನಮ್ಮ ಚರಿತ್ರೆ ಇದರಲ್ಲಿ ಬರ್ತದೆ ಹಿಸ್ಟ್ರಿ ಅಂದರೆ ಕ್ರೂರಿಗಳು ದುಗಳು ಸಾಮಾನ್ಯವಾಗಿ ಮೂಲ ನಿವಾಸಿಗಳು ಕ್ರೂರಿಗಳು ಅಂತ ಹೇಳುವ ಅರ್ಥ ಸರ್ವ ಹ್ಯುಷಃ ಪ್ರಾಂಮುಖ ಚಿಂತೆಯೇದೇವೂರ್ವಕ ಧರ್ಮರ್ಥ್ ತತ್ ಕ್ಲೇಶನ್ ಅಯಂ ಚಯಮೇವ ಚ ಎಲ್ಲ ಪುರುಷರು ಕೂಡ ಉಷದಲ್ಲಿ ಸರ್ವ ಹಿ ಉಷಃ ಪ್ರಾಂಗುಖ ಪೂರ್ವಾಭಿಮುಖವಾಗಿ ಎದ್ದು ಎದ್ದು ನಿಂತು ಚಿಂತೆಯೇತ್ ದೇವೂರ್ವಕ ದೇವತೆಗಳನ್ನು ಧ್ಯಾನಿಸಿ ಧರ್ಮ ಅರ್ಥಶ್ ತತ್ ಕ್ಲೇಶನ್ ಅಯಂಚ ಆಯಂಚ ವ್ಯಯಮೇವಚ ಧರ್ಮ ಅರ್ಥ ಇವುಗಳನ್ನು ಇವುಗಳ ಸಂಬಂಧವಾದ ವ್ಯವಹಾರವನ್ನು ಆದಾಯ ಖರ್ಚು ಇವುಗಳನ್ನು ಕೂಡ ಚಿಂತಿಸಬೇಕು ಅಂತೇಳಿ ಹೇಳ್ತಾರೆ ಆಯುರ್ದ್ವೇಷ್ಚ ಮರಣಂ ಪಾಪಂ ಭಾಗಂ ತಥೈವ ಚ ವ್ಯಾಧಿಪುಷ್ಟಿ ತಥಾಶಕ್ತಿ ಪ್ರಾತರುತ್ಥಾನ ದಿಕ್ಫಲಂ ಪ್ರಾತಃ ಕಾಲದಲ್ಲಿ ಹಾಸಿಗೆಯಿಂದ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯವ್ಯ ಉತ್ತರ ಈಶಾನ್ಯ ಏನಂತಕ್ಕಂಥ ಎಂಟು ದಿಕ್ಕುಗಳಲ್ಲಿ ಅಭಿಮುಖವಾಗಿ ಅವುಗಳ ಎದುರಿಗೆ ಎದ್ರೆ ಕ್ರಮವಾಗಿ ಪೂರ್ವಕ್ಕೆ ಎದ್ರೆ ಬೆಳಿಗ್ಗೆ ಏಳುವಾಗ ಆಯಸು ಅವನಿಗೆ ದೀರ್ಘ ಆಯುಷ್ಯ ಉಂಟಾಗ್ತದೆ ಪೂರ್ವಕ್ಕೆ ಏಳ್ಬೇಕಿದ್ರೆ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿರಬೇಕು ಅದರಿಂದ ಅವನಿಗೆ ಆಯುಸ್ ವೃದ್ಧಿ ಆಗ್ತದೆ ಅದೇ ಆಗ್ನೇಯಕ್ಕೆ ಅವನು ಎದ್ರೆ ಆಗ್ ಆಗ್ನೇಯಕ್ಕೆ ಮುಖ ಮಾಡಿ ಎದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಹೇಳುವಂಥವನು ಅಂದರೆ ಉತ್ತರಕ್ಕೆ ತಲೆ ಇಟ್ಟು ಮಲಗಿದರೆ ಮರಣ ಆಮೇಲೆ ನೈಋತ್ಯಕ್ಕೆ ಹೇಳುವಂಥದ್ದು ಎದ್ರೆ ಪಾಪ ಉಂಟಾಗ್ತದೆ ಆಮೇಲೆ ಪಶ್ಚಿಮಕ್ಕೆ ಮುಖ ಮಾಡಿ ಎದ್ರೆ ಅಂದರೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿ ಪಶ್ಚಿಮಕ್ಕೆ ಎದ್ರೆ ಅವನಿಗೆ ಭಾಗ್ಯ ಉಂಟಾಗ್ತದೆ ವಾಯವ್ಯಕ್ಕೆ ಎದ್ರೆ ರೋಗ ಅಂದರೆ ಆಗ್ನೇಯಕ್ಕೆ ತಲೆ ಹಾಕಿ ಮಲಗಿದರೆ ವಾಯವ್ಯಕ್ಕೆ ಏಳಬೇಕಾಗ್ತದೆ ಆಮೇಲೆ ಉತ್ತರಕ್ಕೆ ಏಳುವಂಥವನು ಅಂದರೆ ದಕ್ಷಿಣಕ್ಕೆ ತಲೆ ಮಾಡಿ ಮಲಗಿದರೆ ಅವನಿಗೆ ಪುಷ್ಟಿ ದೇಹ ಪುಷ್ಟಿ ಆರೋಗ್ಯ ಈಶಾನ್ಯಕ್ಕೆ ಮುಖ ಮಾಡಿ ಹೇಳುವಂಥವ ನೈಋತ್ಯಕ್ಕೆ ತಲೆ ಹಾಕಿ ಮಲಗಿರಬೇಕಾಗ್ತದೆ ಅಲ್ಲಿ ಶಕ್ತಿ ಅನ್ನತಕ್ಕಂಥ ಫಲಗಳು ಉಂಟಾಗ್ತವೆ ರಾತ್ರಿಯ ಕೊನೆಯ ಯಾಮಕ್ಕೆ ಉಷಃ ಕಾಲ ಅಂತೇಳಿ ಹೇಳ್ತಾರೆ ಮುಂದಿನ ಭಾಗವನ್ನು ಮುಂದೆ ನೋಡೋಣ ಹರೇರಾಮ ಶಿವಾರ್ಪಣ